ಹಲವರು ಕೌನ್ಸಿಲರ್ಗಳು ಪೂರ್ಣ ಕೃಷ್ಣರಾಯರು ದಿವಾನ್ ರಂಗಾಚಾರ್ಯರ ಕಾಲದಲ್ಲಿ ಕೌನ್ಸಿಲರ್ ಆಗಿದ್ದವರು ಮೈಸೂರಿನ ಕೌನ್ಸಿಲರುಗಳಲ್ಲಿ ಅವರೇ ಮೊಟ್ಟ ಮೊದಲನೆಯವರು ಅವರು ಹುಟ್ಟು ಮೈಸೂರಿಗರು ಅವರು ಪ್ರಾಮಾಣಿಕರೆಂದು ಸಾತ್ವಿಕರೆಂದು ಮರ್ಯಾದವಂತರೆಂದು ನಾನು ಹಿರಿಯರಿಂದ ಕೇಳಿದ್ದೇನೆ ಅವರ ಮಕ್ಕಳು ಪೂರ್ಣ ರಾಘವೇ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಉಪಾಧ್ಯಾಯರಾಗಿದ್ದರು ಬಳಿಕ ಹುಜೂರು ಸೆಕ್ರೆಟರಿಯಾಗಿದ್ದರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮೊದಲು ಎಕ್ಸೈಸ್ ಕಮಿಷನರ್ ಆಗಿದ್ದು ಆಮೇಲೆ ಕೌನ್ಸಿಲರ್ ಆದರು ರಾಘವೇಂದ್ರ ರಾಯ ಮೈಸೂರಿನ ಜಿಟಿಎ ಗ್ರಾಜ್ಯುಯೇಟ್ಸ್ ಟ್ರೇಡಿಂಗ್ ಅಸೋಸಿಯೇಷನಿನ ಪ್ರತಿಷ್ಠಾಪಕರಲ್ಲಿ ಒಬ್ಬರು ಅವರು ಕನ್ನಡದಲ್ಲಿ ಬಹುಶಃ ಖನಿಜಶಾಸ್ತ್ರವನ್ನು ಅಥವಾ ಪ್ರಾಣಿಶಾಸ್ತ್ರವನ್ನು ಕುರಿತು ಗ್ರಂಥ ರಚನೆ ಮಾಡಿದ್ದಾರೆ ಇವರ ಇಂಗ್ಲಿಷ್ ಮಾತು ಇಂಗ್ಲಿಷ್ ಜನದ ಮರ್ಯಾದೆಯನ್ನು ಅನುಸರಿಸಿದ್ದು ರತ್ನ ಸಭಾಪತಿಯವರು ರತ್ನ ಸಭಾಪತಿ ಮೊದಲಿಯಾರ್ ಅವರು ಪೂರ್ಣ ಕೃಷ್ಣರಾಯರವರಂತೆಯೇ ಮೊದಮೊದಲಿನ ಕೌನ್ಸಿಲರಾಗಿದ್ದವರು ಇವರು ಬೆಂಗಳೂರು ಕಂಟೋನ್ಮೆಂಟ್ ಪ್ರದೇಶದಲ್ಲಿದ್ದವರು ಸತ್ಪುರುಷರೆಂದು ಖ್ಯಾತಿ ಪಡೆದವರು ಬೆಂಗಳೂರಿನ ಪೂರ್ವ ದಿಕ್ಕಿನಲ್ಲಿ ಹೊಸ ಹೊಸೂರು ಅನೇಕಲ್ ಮೊದಲಾದ ಕಡೆಗೆ ಹೋಗುವ ರಸ್ತೆಯಲ್ಲಿ ಆರೇಳು ಮೈಲಿಯ ದೂರದಲ್ಲಿ ಚಂದಾಪುರವೆಂಬ ಹಳ್ಳಿ ಸಂತೆಗೆ ಪ್ರಸಿದ್ಧವಾದದ್ದು ಅಲ್ಲಿ ರತ್ನ ಮದಲಿಯಾರ್ ಅವರು ಕಟ್ಟಿಸಿದ ಧರ್ಮಸತ್ರ ಈಗಲೂ ಇದೆ ಎಂದು ತೋರುತ್ತದೆ ಆ ಸತ್ರದಲ್ಲಿ ಹಳೆಯ ಕಾಲದ ಗಣ್ಯ ಪುರುಷರ ಅನೇಕರ ಫೋಟೋಗಳಿದ್ದದ್ದನ್ನು ನಾನು ನೋಡಿದ್ದೇನೆ ನಾನು ಕೊಂಚ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದ ಒಂದು ಸಂಗತಿ ಇದು ರತ್ನ ಸಭಾಪತಿ ಅವರು ಸಂಸ್ಕೃತ ಮಹಾಭಾರತದ ಬಿದುರ ನೀತಿ ಪ್ರಕರಣವನ್ನು ಪಂಡಿತ ಸಹಾಯದಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿ ಪ್ರಕಟಿಸಿದ್ದರು ನನ್ನ ಜೀವಮಾನದಲ್ಲಿ ಇನಾಮಾಗಿ ನನಗೆ ಬಂದಿರುವ ಪುಸ್ತಕ ಇದೊಂದೆ ಅದು ಹೀಗೆ ಎಪ್ಪತ್ತು ವರ್ಷಗಳ ಹಿಂದಿನ ಮಾತು ಆ ಪುಸ್ತಕವನ್ನು ಓದಿದಾಗ ನನಗೆ ತುಂಬಾ ಸಂತೋಷವಾದದ್ದು ಈಗ ಜ್ಞಾಪಕವಿದೆ ರತ್ನ ಸಭಾಪತಿ ಮದಲಿಯಾರ್ ಅವರು ಈ ಗ್ರಂಥವನ್ನು ಕನ್ನಡದಲ್ಲಿ ಬರೆಯಿಸಿದ್ದು ಅವರ ಸ್ವಭಾವವನ್ನು ತೋರಿಸುತ್ತದೆ ಅಂತ ಈಗ ನಮ್ಮ ದೇಶದಲ್ಲಿ ಉಳಿದಿದೆಯೇ ಚಂಚಲ್ರಾಯರು ಪಿ ಚಂಚಲ್ ರಾಯರ ವೃತ್ತಾಂತವನ್ನು ಶೇಷಾದ್ರಿ ಅಯ್ಯರ್ ಅವರ ಪ್ರಕರಣದಲ್ಲಿ ಪ್ರಸ್ತಾಪಿಸಿದೆ ಅವರು ಉದಾತ್ತ ಮನಸ್ಸಿನ ಧರ್ಮಾಭಿಮಾನಿಗಳು ಮತ್ತು ಪ್ರಜಾ ವತ್ಸಲರು ಪಾಂಡಿತ್ಯ ಲೋಕಹಿತಾಸಕ್ತಿ ಯುಕ್ತಾಯುಕ್ತ ವಿವೇಕ ಧರ್ಮಶ್ರದ್ದೆ ಈ ನಾಲ್ಕು ಗುಣಗಳು ಅವರಲ್ಲಿ ಸಮಸಮವಾಗಿ ಮಿಳಿತವಾಗಿದವು. ಚೆಂಗೈ ಶ್ರೀನಿವಾಸ ಹೆಂಗಾರ್ಯರು ಚೆಂಗೈ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಮೊದಮೊದಲು ಚೀಫ್ ಸೆಕ್ರೆಟರಿಯಾಗಿಯೂ ಅನಂತರ ಕೌನ್ಸಿಲರ್ ಆಗಿಯೂ ಇದ್ದವರು ಕಾರ್ಯನಿರ್ವಾಹದಲ್ಲಿ ಮಹಾದಕ್ಷರು ಆಕಾರದಲ್ಲಿಯೂ ನೋಡಲರ್ಹವಾದ ಆಸಾಮಿ ಮಾತುಕತೆಯಲ್ಲಿ ಒಳ್ಳೆಯ ಜರ್ಬುದಾರಿ ಇಂಗ್ಲಿಷ್ ಬರವಣಿಗೆಯಲ್ಲಿಯೂ ಹಾಗೆಯೇ ಅವರು ಸರಕಾರದಿಂದ ನಿವೃತ್ತರಾದ ಮೇಲೆ ಚಿಕ್ಕಬಳ್ಳಾಪುರ ಲೈಟ್ ರೈಲ್ವೆ ಕಂಪನಿ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 ವೈಯಕ್ತಿಕವಾಗಿ ಶ್ರೀನಿವಾಸ ಹೆಂಗಾರ್ಯರು ನಾರಾಯಣ ಹೆಂಗಾರ್ಯರು ಸ್ನೇಹಿತರು ಇಬ್ಬರೂ ಜೊತೆಯಲ್ಲಿ ಸ್ವೀಟ್ ಆಡುತ್ತಿದ್ದರು ಆದರೆ ಸರ್ಕಾರದ ಕಾರ್ಯ ವಿಷಯದಲ್ಲಿ ಇಬ್ಬರಿಗೂ ಮುಷ್ಟಾಮುಷ್ಟಿಯಾದಾಗ ಶ್ರೀನಿವಾಸ ಹೆಂಗಾರ್ಯರ ಜೋರನ್ನು ನೋಡಿದರೆ ನಾರಾಯಣ ಹೆಂಗಾರ್ಯರು ಅವರ ನೆನಪಿಗೆ ಬಂದಂತೆಯೇ ಇಲ್ಲ ಇಬ್ಬರು ಸರಿ ಸರಿಯಾದ ಜಟಿಗಳು ಶ್ರೀನಿವಾಸ ಹೆಂಗಾರ್ಯರು ಕೆಆರ್ ಶ್ರೀನಿವಾಸ ಹೆಂಗಾರ್ಯರು ಕೋಲಾರದಲ್ಲಿ ಕೆಲಕಾಲ ಸಬ್ ಆಫೀಸರ್ ಆಗಿದ್ದರು ಆಗಿನಿಂದ ನನಗೆ ಅವರ ಪರಿಚಯ ಗಣಿತಶಾಸ್ತ್ರದಲ್ಲಿ ಇವರು ಪ್ರವೀಣರೆಂದು ಪ್ರಸಿದ್ಧಿ ಇತ್ತು ರೈ ಆವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಇವರು ಕುಂಭಕೋಣದಲ್ಲಿ ಸಹಾಧ್ಯಾಯಿಗಳಾಗಿದ್ದರು ಶ್ರೀನಿವಾಸ ಅಧಿಕಾರ ನಿರ್ವಾಹದಲ್ಲಿ ಜಾಗರೂಕರು ಚಾಕಚಕ್ಯತೆಯುಳ್ಳವರು ಆಗಿದರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಚೀಫ್ ಸೆಕ್ರೆಟರಿಯಾಗಿದ್ದರು ಬ್ಯಾನರ್ಜಿ ಅವರ ಕಾಲದಲ್ಲಿ ಸಹಮಂತ್ರಿಗಳಾಗಿದ್ದರು ಇವರಿಗೆ ರೆವಿನ್ಯೂ ಬಾಬಿಗೆ ಸಂಬಂಧಪಟ್ಟ ಕಾಯ್ದೆ ಕಾನೂನುಗಳು ಆಡಳಿತದ ಕ್ರಮಗಳು ಅಮೂಲಾಗ್ರವಾಗಿ ತಿಳಿದಿದ್ದವು ಇವರು ಪರೋಪಕಾರಿಗಳು ಸಮರ್ಥರು ಆದ ಆಡಳಿತಗಾರರು ವಾರ್ಧಕ್ಯದಲ್ಲಿ ಅಯ್ಯಂಗಾರ್ಯರು ತಮ್ಮ ಕಾಲವನ್ನು ದಿವ್ಯ ಪ್ರಬಂಧಗಳ ವ್ಯಾಸಂಗಕ್ಕಾಗಿ ವಿನಿಯೋಗಿಸುತ್ತಿದ್ದರು ಚಂದ್ರಶೇಖರಯ್ಯರ್ ಕೆಎಸ್ ಚಂದ್ರಶೇಖರಯ್ಯರ್ ಅವರು ಕೆಆರ್ ಶ್ರೀನಿವಾಸ ಅಯ್ಯಂಗಾರ್ಯರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದವರಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಗಳಿಸಿ ಮೇಲ್ಪದವಿಗೆ ಬಂದವರು ಚಂದ್ರಶೇಖರ ಅಯ್ಯರ್ ಅವರು ಬಿಎಲ್ ಪರೀಕ್ಷೆಯಲ್ಲಿಯೂ ಉತ್ತೀರ್ಣರಾಗಿದ್ದರಿಂದ ಅವರು ಜ್ಯುಡಿಶಿಯಲ್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 ಚಂದ್ರಶೇಖರ ಅಯ್ಯರ್ ಅವರು ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ಗಣಿತ ಶಾಸ್ತ್ರದಲ್ಲಿಯೂ ಹಾಗೆಯೇ ಅವರದು ಒಟ್ಟಿನ ಮೇಲೆ ಲೆಕ್ಕಾಚಾರದ ಸ್ವಭಾವ ಅಬ್ದುಲ್ ರಹಮಾನ್ ಸಾಹೇಬರವರು ಡೆಪ್ಯೂಟಿ ಕಮಿಷನರ್ ಆಗಿದ್ದು ಬಳಿಕ ಕೌನ್ಸಿಲರ್ ಹುದ್ದೆಗೆ ಹತ್ತಿ ಸರ್ ಕೆಎ ಶೇಷಾದ್ರಿ ಅಯ್ಯರ್ ಅವರಿಗೆ ಸಹೋದ್ಯೋಗಿಯಾಗಿ ಇದ್ದರು ಇವರು ನಡತೆಯಲ್ಲಿ ನಿರ್ಮಲವಾಗಿದ್ದವರೆಂದು ದಯಾವಂತರೆಂದು ಸತ್ಪುರುಷರೆಂದು ನಾನು ಕೇಳಿದ್ದೇನೆ ಅವರ ಕಾಲದಲ್ಲಿ ಅವರು ಪ್ರಜಾ ಅಧಿಕಾರಿ ವರ್ಗದಲ್ಲಿಯೂ ತುಂಬಾ ಮನ್ನಣೆ ಪಡೆದಿದ್ದರು ರಂಗಸ್ವಾಮ ಹಿಂಗಾರ್ಯರು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 ದ್ವಾರ ಬಂದವರು ಅವರ ಗುಣಗಳಲ್ಲಿ ನಾಲ್ಕು ನನ್ನ ಮನಸ್ಸಿಗೆ ದೊಡ್ಡವು ವಿನಯ ಪೂರ್ವಾಪರ ವಿಚಾರ ನ್ಯಾಯದೃಷ್ಟಿ ಉಪಕಾರದ ಬುದ್ಧಿ ಇವರು ಯಾವುದರಲ್ಲಿಯೂ ದುಡುಕಿದವರಲ್ಲ ಯಾರಿಗೂ ಕೆಡಕನ್ನು ಕೇಳನ್ನು ಯಾಚಿಸಿದವರಲ್ಲ ಸರ್ವಜನಪ್ರಿಯರಾಗಿದ್ದವರು ವಿಜಯ ವಿಮರ್ಶೆಯಲ್ಲಿಯೂ ಕಾರ್ಯನಿರ್ವಾಹದಲ್ಲಿಯೂ ವಿಷಯ ವಿಮರ್ಶೆಯಲ್ಲಿಯೂ ಕಾರ್ಯನಿರ್ವಾಹದಲ್ಲಿಯೂ ಚತುರರು ವಿಶ್ವೇಶ್ವರಯ್ಯನವರು ಇವರನ್ನು ಚೀಫ್ ಸೆಕ್ರೆಟರಿ ಪದವಿಗೆ ಆರಿಸಿ ನಿಯಮಿಸಿಕೊಂಡರು ಕಾಲಕ್ರಮದಲ್ಲಿ ಕೌನ್ಸಿಲರ್ ಆದರು ಇವರ ಮಂತ್ರಾಲೋಚನೆ ದುಡುಕಿಲ್ಲದೆ ಸಮಚಿತತೆಯಿಂದಲೂ ಪೂರ್ವಪರ ವಿವೇಕದಿಂದಲೂ ಬಂದದ್ದಾದ ಕಾರಣ ಅವರ ಮಾತಿನಲ್ಲಿ ದಿವಾನರುಗಳಿಗೆ ತುಂಬಾ ಗೌರವವಿತ್ತು ವೈಯಕ್ತಿಕವಾಗಿ ಅವರು ಬಹುಮಟ್ಟಿಗೆ ಹೆಚ್ವಿ ನಂಜುಂಡಯ್ಯನವರ ಶ್ರೇಣಿಗೆ ಸೇರಿದವರೆಂದು ಹೇಳಬಹುದು ಭಾರಿ ಕುಟುಂಬವುಳ್ಳವರು ದಯಾಳುಗಳು ಬಾಲಸುಂದರಂ ಅಯ್ಯರವರ ಆತ್ಮ ಸಂಯಮ ಅಸಾಧಾರಣವಾದದ್ದು ಅವರ ಹಿರಿಯ ಮಗ ನನಗೆ ಬಲು ಸ್ನೇಹಿತನಾಗಿದ್ದಾತ ಸುಬ್ರಹ್ಮಣ್ಯಂ ಎಂಬ ಆತ ಒಂದು ಶಸ್ತ್ರಚಿಕಿತ್ಸೆಯನ್ನು ಅನುಭವಿಸಬೇಕಾಗಿತ್ತು ಡಾಕ್ಟರ್ ಮೈಲ್ವಾಗನಂ ಎಂಬ ಮಹಾಪ್ರವೀಣನು ಆ ಶಸ್ತ್ರಚಿಕಿತ್ಸೆ ಶಸ್ತ್ರಕ್ರಿಯೆಯನ್ನು ನಡೆಸಿದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಆಪರೇಷನ್ ಮೇಜ್ನಿಂದ ಜೀವಂತನಾಗಿ ಹೇಳಲಿಲ್ಲ ನಮಗೆಲ್ಲ ಅತ್ಯಂತ ದುಃಖವಾಯಿತು ತಂದೆ ಬಾಲಸುಂದರಂ ಅಯ್ಯರ್ ಆ ವಾರ್ತೆಯನ್ನು ಕೇಳಿ ಪಟ್ಟನವು ಹೊರಕ್ಕೆ ಬಹುವಾಗಿ ಕಾಣಲಿಲ್ಲ ಒಂದೆರಡು ಕ್ಷಣ ಸ್ತಬ್ಧರಾಗಿ ನಿಂತಿದ್ದರು ಬಳಿಕ ಕಣ್ಣರಿಸಿಕೊಂಡು ಇದೆ ಮನುಷ್ಯ ಜೀವನ ಎಂದು ಸಹನೆ ತಂದುಕೊಳ್ಳುತ್ತಾ ಕರ್ತವ್ಯಗಳ ಹಡೆಗೆ ತಿರುಗಿದರು ಅವರಿಗೂ ಸಾರ್ವಜನಿಕ ವಿಷಯಗಳಲ್ಲಿ ಚಕ್ರಾರು ಬಂದ ನಾಲ್ಕಾರು ಸಲ ನನ್ನೊಡನೆ ಸಲಿಗೆಯಿಂದ ಮಾತನಾಡುತ್ತಿದ್ದರು ಕಡಾಖಂಡಿತವಾಗಿ ಆಕ್ಷೇಪಣೆ ಮಾಡುತ್ತಿದ್ದರು ಆದರೆ ಪ್ರೀತಿ ರವಿಯಷ್ಟು ಕಡಿಮೆಯಾಗಲಿಲ್ಲ ಎಲ್ಲ ವಿಷಯಗಳಲ್ಲಿಯೂ ಸಭ್ಯರು ದೊಡ್ಡ ಮನುಷ್ಯರು ನರಸಿಂಗರಾಯರು ಡಿಎಂ ನರಸಿಂಗರಾಯರು ಬುದ್ಧಿ ಚಮತ್ಕಾರಗಳಲ್ಲಿ ಹೆಸರುವಾಸಿಯಾದವರು ದಿವಾನ್ ಸರ್ ಪಿಎನ್ ಕೃಷ್ಣಮೂರ್ತಿಗಳ ಕಾಲದಲ್ಲಿ ಇವರು ದಿವಾನ್ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಆಗಿದ್ದರೆಂದು ಆಗ ವೈಸುರಾಯ್ ಕರ್ಜನ್ ಮಾಡಿದ ಸಲಹೆಯಂತೆ ನರ್ಸಿಂಗ ರಾಯರನ್ನು ಇಂಡಿಯಾ ಸರ್ಕಾರದ ಸೆಕ್ರೆಟೇರಿಯೇಟ್ ಕಾರ್ಯಕ್ರಮಗಳನ್ನು ವ್ಯಾಸಂಗ ಮಾಡಿ ಬರಲು ಕಳುಹಿಸಿದ್ದಾಗಿತ್ತೆಂತೂ ಆಮೇಲೆ ಅವರು ಮೈಸೂರು ಸೆಕ್ರೆಟೇರಿಯೇಟ್ನಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿಸಿದರೆಂದು ಬೇರೆ ಕಡೆ ಹೇಳಿದೆ ಡಿಎಂ ನರಸಿಂಗರಾಯರ ತಂದೆ ಮಧ್ವರಾಯರು ಕೋಲಾರದ ಡೆಪ್ಯುಟಿ ಕಮಿಷನರ್ ಕಚೇರಿಯಲ್ಲಿ ಜುಡಿಷಿಯಲ್ ಹೆಡ್ ಗುಮಾಸ್ತರಾಗಿದ್ದರಂತೆ ನನ್ನ ತಾತಂದ್ಯರು ಲಾಯರ್ ಆಗಿದ್ದ ಕಾರಣ ಜುಡಿಷಿಯಲ್ ಇಲಾಖೆಯಲ್ಲಿ ಅವರಿಗೆ ಆಗಬೇಕಾಗಿದ್ದ ಕೇಸುಗಳು ಎಷ್ಟೋ ಇದ್ದವು ಈ ಕಾರಣದಿಂದಲೂ ಮತ್ತು ಮಧ್ವರಾಯರು ನನ್ನ ತನ್ನ ತಾತಂದ್ಯರು ಸಮೀಪದ ಮನೆಗಳಲ್ಲಿ ವಾಸವಾಗಿದ್ದರಿಂದಲೂ ಇಬ್ಬರಿಗೂ ಸ್ನೇಹ ಬೆಳೆಯುತ್ತಂತೆ ಕಾಲಕ್ರಮದಲ್ಲಿ ನನ್ನ ತಂದೆಗೂ ಡಿಎಂ ನರಸಿಂಗರಾಯರಿಗೂ ಪರಿಚಯ ಬಲಿಯಿತು ಇಬ್ಬರೂ ಸೆರಿಗೆಯಿಂದ ಮಾತನಾಡುತ್ತಿದ್ದರು ಈ ಕಾರಣದಿಂದ ಡಿಎಂ ನರಸಿಂಗರಾಯರ ಸ್ನೇಹ ವಿಶ್ವಾಸಗಳು ನನಗೂ ದೊರೆತವು ಆದರೆ ಈ ವೈಯಕ್ತಿಕ ಕಾರಣಗಳಿಗಿಂತ ದೊಡ್ಡ ಸ್ನೇಹ ಕಾರಣ ಡಿಎಂ ನರಸಿಂಗರಾಯರಿಗೆ ವೃತ್ತಪತ್ರಿಕೋದ್ಯೋಗದಲ್ಲಿದ್ದ ಆಸಕ್ತಿ ಇದನ್ನು ಕುರಿತು ಮುಂದೆ ಪ್ರಸ್ತಾವ ಮಾಡುತ್ತೇನೆ ಟೀಕ್ ಟಾಕ್ ಆ ಕಾಲದಲ್ಲಿ ಡಿಎಂ ನರಸಿಂಗರಾಯರು ಒಳ್ಳೆಯ ಡಿಕಾವ್ ಆದ ಆಸಾಮಿ ಎತ್ತರವಾದ ಆಳು ಸೊಗಸಾದ ಮೈಬಣ್ಣ ಕಿವಿಗಳಲ್ಲಿ ತಳಥಳಿಸುವ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 ಲಾ ಪಾಯಿಂಟುಗಳನ್ನು ವಿಷದಪಡಿಸಿ ಸ್ಥಾಪಿಸುವರು ಈ ಲಾ ವಾದದಲ್ಲಿ ಜಾಣತನವು ಚಾಕಚಕ್ಯವು ಎದ್ದು ಕಾಣುತ್ತಿದ್ದವು ಆ ಕಾಲದ ಮೈಸೂರು ರಾಜಕೀಯದಲ್ಲಿ ಕೃಷ್ಣಮೂರ್ತಿಗಳ ಪಾರ್ಟಿ ಮಾಧವರಾಯರ ಪಾರ್ಟಿ ಎಂದು ಎರಡು ಗುಂಪುಗಳಿದ್ದಷ್ಟೇ ಕೃಷ್ಣಮೂರ್ತಿಗಳ ದಿವಾನಗಿರಿ ಮುಗಿದು ಮಾಧವರಾಯರು ದಿವಾನರಾದ ಕೂಡಲೇ ಡಿಎಂ ನರಸಿಂಗರಾಯರಿಗೆ ಸೆಕ್ರೆಟೇರಿಯೇಟ್ನಿಂದ ಉಚ್ಚಾಟನೆಯಾಯಿತು ಅವರನ್ನು ಸಾಗರಕ್ಕೊ ಕೊಪ್ಪ ಸಬ್ ಡಿವಿಷನ್ ಆಫೀಸರ್ ಆಗಿ ವರ್ಗಾಯಿಸಿದರು ಆಮೇಲೆ ಕೆಲವು ಕಲಾ ನರಸಿಂಗರಾಯರು ಮುನ್ಸೀಫರಾಗಿದ್ದರು ನರಸಿಂಹರಾಜಪುರ ಮಧುಗಿರಿ ಮುಂತಾದ ಕಡೆಗಳಲ್ಲಿ ಮೈಸೂರಿನಲ್ಲಿ ಕೆಲವು ಕಾಲ ಸಬ್ಜಡ್ಜಿಯಾಗಿದ್ದರು ಅನಂತರ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಸರ್ಕಾರದ ಡೆಪ್ಯೂಟಿ ಡೆಪ್ಯೂಟಿ ಸೆಕ್ರೆಟರಿಯಾಗಿ ಬೆಂಗಳೂರಿಗೆ ವಾಪಸ್ ಬಂದರು ನರಸಿಂಹರಾಯರು ದಿವಾನ್ ವಿಶ್ವೇಶ್ವರಯ್ಯನವರ ಗಮನಕ್ಕೆ ಬಂದದ್ದು ನರಸಿಂಗರಾಯರ ಪತ್ರಿಕಾ ಲೇಖನಗಳಿಂದ ಎಂದು ಜನ ಹೇಳಿಕೊಂಡದ್ದನ್ನು ನಾನು ಕೇಳಿದ್ದೇನೆ ಪತ್ರಿಕಾ ಲೇಖನ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಮದ್ರಾಸಿನ ಇಂಡಿಯನ್ ಪೇಚಿಯಟ್ ಪತ್ರಿಕೆಯಲ್ಲಿಯೂ ಇತರ ಪತ್ರಿಕೆಗಳಲ್ಲಿಯೂ ಮೈಸೂರಿನ ಆಡಳಿತವನ್ನು ಮೈಸೂರಿನಲ್ಲಿ ನಡೆಯಬೇಕಾಗಿದ್ದ ಅಭ್ಯುದಯ ಕಾರ್ಯಗಳನ್ನು ಕುರಿತು ವಾರ ವಾರವೂ ಇಂಗ್ಲಿಷ್ನಲ್ಲಿ ಲೇಖನಗಳು ಬರುತ್ತಿವೆವು ಆ ಲೇಖಕರ ನಿಜವಾದ ಹೆಸರು ಪ್ರಕಟವಾಗಿದೆ ಬಯೇ ಮೈಸೂರು ಪೇಚಿಯಟ್ ಒಬ್ಬ ಮೈಸೂರು ದೇಶಾಭಿಮಾನಿಯಿಂದ ಎಂದು ನಿರ್ದೇಶನ ನಿರ್ದೇಶವಾಗಿರುತ್ತಿತ್ತು ವಿಶ್ವೇಶ್ವರ್ಯನವರು ದಿವಾನರಾಗಿದ್ದಾಗಲೂ ಈ ಲೇಖನ ದಾರೆ ಬರುತ್ತಿತ್ತು ಪತ್ರಿಕೆಯಲ್ಲಿ ಪ್ರಕಟಣೆ ಮುಗಿದ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 ಆ ಮೂರು ಪುಸ್ತಕ ಸಂಗ ಚಂಪುಟಗಳು ಅಂದಿನ ಸರ್ಕಾರದ ವಿದ್ಯಮಾನಗಳನ್ನು ಅದಕ್ಕಿದ್ದ ಕರ್ತವ್ಯಗಳನ್ನು ಅದರಲ್ಲಿದ್ದ ಲೋಪ ದುರ್ಬಲತೆಗಳನ್ನು ತಿಳಿಸುತ್ತವೆ ಅದು ಚರಿತ್ರಕಾರನಿಗೆ ಉಪಯುಕ್ತವಾದ ಸಾಮಗ್ರಿ ಬರವಣಿಗೆಗೆ ಸಹಾಯ ಮೇಲನ ಲೇಖನಗಳ ಪ್ರಕಟಣೆಯಲ್ಲಿ ನರಸಿಂಗರಾಯರವರಿಗೆ ಸಹಾಯವಾಗಿದ್ದವರು ಮೈಸೂರಿನ ವೆಸ್ಟ್ಲಿಯನ್ ಮಿಷನ್ ಉಪಾಧ್ಯಾಯರು ಬಿ ರಾಮೇಶ್ವರಯ್ಯನವರು ಇವರ ಪ್ರಸ್ತಾವವನ್ನು ಹಿಂದೆ ಮಾಡಿದೆ ಇವರು ಸ್ವತಃ ಬರವಣಿಗೆಯ ಶಕ್ತಿಯುಳ್ಳವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದವರು ಮತ್ತು ಪ್ರಜಾಭಿಮಾನಿಗಳು ಇವರು ಡಿಎಂ ನರಸಿಂಗ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 ರಿಪುದಮ್ಮನ ಸಿಂಗ್ ಎಂಬುವರ ವಿಷಯದಲ್ಲಿ ಆಗಿನ ಇಂಡಿಯಾ ಸರ್ಕಾರಕ್ಕೆ ಅಸಮಾಧಾನ ಬಂದಿತ್ತು ಇಂಡಿಯಾ ಸರ್ಕಾರಕ್ಕೂ ಮಹಾರಾಜರಿಗೂ ನಡುವೆ ಇದ್ದಿದ್ದ ತಕರಾರಿನಲ್ಲಿ ಡಿಎಂ ನರಸಿಂಗರಾಯರಂತ ಕಾನೂನುಶಾಸ್ತ್ರ ಪಂಡಿತರಿಂದಲೂ ಉಪಾಯಜ್ಞರಿಂದಲೂ ಪರಿಹಾರ ದೊರೆಯಬಹುದೆಂದು ಮಹಾರಾಜರಿಗೆ ತೋರಿತು ಅವರ ಆಹ್ವಾನದಂತೆ ಡಿಎಂ ನರಸಿಂಗರಾಯರು ಮೈಸೂರು ಸರ್ವೀಸಿನಿಂದ ನಿವೃತ್ತರಾಗಿ ನಾಬಾಕ್ಗೆ ತೆರಳಿದರು ಅಲ್ಲಿಂದ ಮುಂದಿನ ನಮ್ಮ ವಿಚಾರಕ್ಕೆ ಸೇರಿದ್ದಲ್ಲ